ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ಭಕ್ತರಿದ ನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮನ ದಶವಿದ ವಿಭೂತಿ ರೂಪಗಳ ವೈಭವವನ್ನು ಸಮುದ್ರದ ಅಲೆಗಳ ದೃಷ್ಟಾಂತದಿಂದ ಈ ಪದ್ಯದಲ್ಲಿ ತಿಳಿಸ್ತಾರೆ ವಾರಿಜ ಭಭಾಂಡದೋಳು ಲಕ್ಷ್ಮೀನಾರ ಸಿಂಹನ ರೂಪಗುಣಗಳು ವಾರಿದಿಯೊಳಿಗ ತೆರೆಗಳಂದದಿ ಸಂದಣಿ ಸಿಹವು ಕಾರಣ ಅಂಶ ಆವೇಶ ವ್ಯಾಪ್ತ ಅವತಾರ ಕಾರ್ಯ ಅವ್ಯಕ್ತ ವ್ಯಕ್ತ ಈ ರೈದು ವಿಭೂತಿ ಅಂತರ್ಯಾಮಿ ರೂಪಗಳು ಹತ್ತು ರೀತಿಯಾಗಿರ್ತಕ್ಕಂಥ ವಿಭೂತಿ ರೂಪಗಳ ಪರಿಚಯ ಐದನೇ ವಿಭೂತಿ ಸಂಧಿಯೊಳಗೆ ಹತ್ತು ವಿಧ ವಿಭೂತಿಗಳ ಪರಿಚಯವನ್ನಲ್ಲಿ ಮಾಡಿಕೊಟ್ಟು ಅದರೊಳಗೆ ಕೆಲವನ್ನ ಈ ಸಂಧಿಯಲ್ಲಿ ತಿಳಿಸ್ತಾರೆ ವಿಭೂತಿ ಅಂದರೆ ವಿಶಿಷ್ಟಾಭೂತಿ ಅಂದರೆ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಐಶ್ವರ್ಯ ಅಥವಾ ಸನ್ನಿಧಾನ ಯುಕ್ತ ರೂಪಗಳು ಪರಮಾತ್ಮ ವಾರಿಜಪಮಾಂಡದಳು ಲಕ್ಷ್ಮೀನಾರ ಸಿಂಹನ ರೂಪಗುಣಗಳು ವಾರಿ ಅಂದರೆ ನೀರು ವಾರಿಜ ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಕಾಮಲ ಕಮಲ ಭಾಬ ಅಂದರೆ ಚತುರ್ಮುಖ ಬ್ರಹ್ಮದೇವರು ಅಂಡ ಅಂದರೆ ಬ್ರಹ್ಮಾಂಡ ಹೀಗೆ ಪರಮಾತ್ಮ ವಾರಿಜ ಪಮಾಂಡದಳು ಲಕ್ಷ್ಮೀನಾರ ಸಿಂಹನ ರೂಪಗುಣಗಳು ವಾರಿದಿಯೊಳಿಹ ತೆರೆಗಳಂದರಿ ಸಂದಣಿಸಿಹವು ಸಮುದ್ರದಲ್ಲಿ ಹೇಗೆ ನಿರಂತರವಾಗಿ ಅಲೆಗಳಿರುತ್ತೆ ಒಂದಾದ ಮೇಲೆ ಒಂದು ಬರ್ತನೇ ಇರುತ್ತಲ್ಲ ಆ ರೀತಿಯಾಗಿ ಪರಮಾತ್ಮನ ರೂಪಗಳು ಕಾರಣ ಕಾರ್ಯ ಅಂಶ ಅವೇಶ ಅವತಾರ ವ್ಯಕ್ತ ಅವ್ಯಕ್ತ ಅಂತ ಹೀಗೆ ನಾನಾ ರೀತಿಯಾಗಿ ಹಿಂದೆ ವಿಭೂತಿ ಸಂಧಿಯೊಳಗೆ ನೀತ ಸಾಧಾರಣ ವಿಶೇಷ ಸಜಾತಿ ವಿಜಾತಿ ನೈಜಾಹಿತ ಅಂತೆಲ್ಲ ತಿಳಿಸಿದ್ರಲ್ಲ ಹಾಗೆ ಆ ರೀತಿಯಾಗಿ ಪರಮಾತ್ಮನ ಹತ್ತು ವಿಧ ವಿಭೂತಿಗಳನ್ನು ಬುಧರಿಂದ ರೀತು ಜ್ಞಾನಿಗಳಂದು ತಿಳ್ಕೊಂಡು ಉಪಾಸನೆ ಮಾಡಬೇಕು ಅಂತ ಅಲ್ಲಿ ತಿಳಿಸಿದರು ಹೀಗೆ ಸರ್ವತ್ರ ವ್ಯಾಪ್ತವಾಗಿದೆ ಭಗವಂತನ ವಿಭೂತಿ ರೂಪಗಳು ಅಂತ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಎಸ್ ಪ್ರಭೋ ಸೇವಕಾ ಸ ತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರಿಯ ಧರೇರ್ ಮಂಗಲಂ ಅಂತ ಹೇಳಿದಂಗೆ ಬ್ರಹ್ಮಾಂಡ ಭಗವಂತನ ಅರಮನೆ ದೇವಾನುದೇವತೆಗಳೆಲ್ಲರೂ ಕೂಡ ಪರಮಾತ್ಮರ ಸೇವಕರು ದಾಸರು ಹೀಗೆ ಹದಿನಾಲ್ಕು ಲೋಕಗಳನ್ನು ಕೂಡ ಪರಮಾತ್ಮ ತನ್ನ ಕುಟುಂಬ ಅನ್ನೋ ರೀತಿಯಾಗಿ ಅದನ್ನು ಸಂರಕ್ಷಣೆ ಮಾಡ್ತಾನೆ ನಾನಾ ರೀತಿಯಾಗಿ ಅವರನ್ನೆಲ್ಲ ರಕ್ಷಣೆ ಮಾಡ್ತಾನೆ ಕಾಪಾಡ್ತಾನೆ ಅವರವರ ಯೋಗ್ಯತಾನುಸಾರ ಅವರವರ ಗುಣ ಕರ್ಮಗಳನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಅದರಿಂದ ಅವರ ಸೇವೆಯನ್ನು ಮಾಡಿಸಿ ಆ ಸೇವೆಯನ್ನು ತಾನು ಸ್ವೀಕಾರ ಮಾಡಿ ಪರಮಾತ್ಮ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪರಮಾನುಗ್ರಹವನ್ನು ಮಾಡ್ತಾನೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಚತುರ್ವಿಧ ಪುರುಷಾರ್ಥಗಳನ್ನು ಕೂಡ ಅವರಿಗೆ ಅನುಗ್ರಹ ಮಾಡ್ತಾನೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥವನ್ನು ಕೂಡ ಕೊಡ್ತಾನೆ ವಿಧಿಂ ಬ್ರಹ್ಮಾಂಡ ವಿಗ್ರಹಂ ಅಂತ ಈ ಬ್ರಹ್ಮಾಂಡ ಅನ್ನೋದು ಬ್ರಹ್ಮವಾಯುಗಳಿಗೆ ಶರೀರ ಇದ್ದಂತೆ ಮಹತ್ತತ್ವಾತ್ಮಕವಾಗಿರುವಂಥದ್ದು ಆದ್ದರಿಂದ ಲಕ್ಷ್ಮೀ ನರಸಿಂಹಿಗೆ ನರಸಿಂಹ ರೂಪಿ ಪರಮಾತ್ಮನಿಗೆ ಆ ವಿಗ್ರಹ ಅನ್ನೋದು ಪ್ರತಿಮೆ ಅನ್ನೋದು ಅತ್ಯಂತ ಮುಖ್ಯ ಅಧಿಷ್ಠಾನ ಅಂತ ಪರಮಾತ್ಮ ಎಲ್ಲ ಜಗತ್ತಿನಲ್ಲೂ ಕೂಡ ವಾಯುದೇವರ ಅಂತರ್ಯಾಮಿಯಾಗಿಯೇ ಇರುವಂತದ್ದು. ಆ ರೀತಿಯಾಗಿಯೇ ಉಪಾಸನೆಯನ್ನು ಸಾಧಕನಾದವನು ಮಾಡಬೇಕು ಅಂತ ಪ್ರಧಾನ ದಾಮಂ ವಿಷ್ಣುಸ್ತು ಪ್ರಾಣಏವ ಪ್ರಕೀರ್ತಿತಃ ಅಂತ ಪ್ರಾಣ ಅಂದರೆ ಉಪಲಕ್ಷಣೆಯವ್ರಹ್ಮ ವಾಯುದೇವರನ್ನು ಸೇರಿಸಿ ಹೀಗೆ ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಆ ರೀತಿಯಾಗಿ ಉಪಾಸನೆ ಮಾಡಿದರೆ ಪರಮಾತ್ಮ ನಮಗೆ ಅವರವರ ಯೋಗ್ಯತಾನುಸಾರ ಉಪಾಸಕರಿಗೆ ಫಲವನ್ನು ಕೊಡ್ತಾನೆ ಆ ವಾಯುದೇವರು ಪರಮಾತ್ಮನಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರತಿಮೆ ಉತ್ಕೃಷ್ಟವಾದ ಅಧಿಷ್ಠಾನ ಅದಕ್ಕೆ ಶಾಸ್ತ್ರ ಹೇಳ್ತಾ ನಮೋ ಬ್ರಹ್ಮಣೇ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸೇನು ಪ್ರತ್ಯಕ್ಷ ಬ್ರಹ್ಮ ಅನ್ನಿಸ್ಕೊಂಡಿರ್ತಕ್ಕಂಥ ಬ್ರಹ್ಮ ಮತ್ತು ಪರಮಾತ್ಮನ ಪ್ರತ್ಯಕ್ಷ ಪ್ರತಿಮೆಗಳು ಅಂತ ಅಥವಾ ಛಲ ಪ್ರತಿಮೆಗಳು ಅಂತ ವಿಶೇಷ ಭಗವಂತನ ಸನ್ನಿಧಾನಯುಕ್ತರು ಅವರಲ್ಲಿ ಪರಮಾತ್ಮನ ಉಪಾಸನೆ ಅನ್ನೋದು ಸಾಧ್ಯ ಅವರಲ್ಲಿ ನಮಸ್ಕಾರ ಸಲ್ಲಿಸಿದರೆ ಅಂದರೆ ಏನನ್ನೇ ಸಮರ್ಪಣೆ ಮಾಡಿದರೂ ಕೂಡ ವಾಯುದೇವರ ಅಂತರ್ಯಾಮಿ ಆಗಿರುವಂತಹ ಭಗವಂತ ಅಂತ ಅರ್ಪಣೆ ಮಾಡಿದರೆ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ವಾಯುದೇವರನ್ನು ಹೊರತುಪಡಿಸಿ ಬೇರೆ ದೇವತೆಗಳ ಅಂತರ್ಯಾಮಿ ಅಂತ ಇಷ್ಟೇ ಉಪಾಸನೆ ಮಾಡಿದರೆ ಅದನ್ನು ಭಗವಂತ ಸ್ವೀಕಾರವನ್ನೂ ಮಾಡಲ್ಲ ಉಪಾಸನೆಯೂ ಕೂಡೋದಿಲ್ಲ ಅದಕ್ಕೆ ಅನುಗ್ರಹವೂ ಕೂಡ ಆಗೋದಿಲ್ಲ ಇಂತಹ ಪರಮಾತ್ಮನ ವ್ಯಾಪ್ತ ರೂಪ ಹೇಗಿದೆ ಅಂದರೆ ವಾರಿದಿಳಿಯ ತೆರೆಗಳಂದಿ ಸಂದಣಿ ಸಿಂಹವು ಅಂತ ಸಮುದ್ರದಲ್ಲಿ ಎಷ್ಟು ಅಲೆಗಳಿದೆ ಅಂತ ಲೆಕ್ಕಾಚಾರಕ್ಕೆ ಹೇಳಿದ್ರೆ ಯಾರು ಹೇಳಲಿಕ್ಕಾಗತ್ತೆ ನಿಷ್ಠೆ ಅಂತ ಹೀಗೆ ಅನಂತ ಅಲೆಗಳು ಅಂತ ಹೇಗೆ ಒಂದಾದ ಮೇಲೆ ಒಂದು ನಿರಂತರವಾಗಿ ಬರ್ತನೇ ಇರತ್ತೆ ಹೊರತು ಯಾವತ್ತೂ ನಿಲ್ತು ಹಾಗೆ ಬ್ರಹ್ಮಾಂಡದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭಗವಂತನ ರೂಪಗಳು ಅದು ಕಾರಣ ಆವೇಶ ಅಂಶ ಅವತಾರ ಹೀಗೆ ನಾನಾ ರೀತಿಯಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಪಾರವಾಗಿರ್ತಕ್ಕಂಥ ಸಮುದ್ರ ಎಲ್ಲ ಅಲೆಗಳಿಂದ ತುಂಬಿ ಹೋಗಿದೆ ಹಾಗೆ ಜಗತ್ತೆಲ್ಲ ಪರಮಾತ್ಮನಿಂದ ಸರ್ವತ್ರ ವ್ಯಾಪ್ತವಾಗಿ ಪರಮಾತ್ಮ ಇಲ್ಲದೆ ಇರ್ತಕ್ಕಂಥ ಸ್ಥಳ ಅನ್ನೋದು ಇಲ್ಲೇ ಇಲ್ಲ ಬಹುಚಿತ್ರ ಜಗತ್ ಬಹುದಾ ಕಾರಣಾತ್ ಪರಶಕ್ತಿಯರಂತ ಗುಣ ಪರಮಃ ಅಂಥೇಳಿ ಆ ಅಲೆಗಳನ್ನು ನಿರಂತರತೆಯನ್ನು ಹೇಗೆ ನೋಡ್ತೀವೋ ಒಂದಾದ ಮೇಲೆ ಬಂದು ಇದ್ದೇ ಇರೋಣ ಹಾಗೆ ಭಗವಂತ ಸರ್ವತ್ರ ವ್ಯಾಪ್ತ ಅನ್ನೋ ಚಿಂತನೆ ಜೀವನಿಗೆ ಬರಬೇಕು ಹೇಗಿರ್ತಾನೆ ಅಂದರೆ ಕಾರಣ ಅಂಶ ಆವೇಶ ವ್ಯಾಪ್ತ ಅವತಾರ ಕಾರ್ಯ ಅವ್ಯಕ್ತ ವ್ಯಕ್ತವು ಈ ರೈದು ವಿಭೂತಿ ಅಂತರ್ಯಾಮಿ ರೂಪಗಳು ಅಂತ ಪರಮಾತ್ಮನ ಅನಂತ ರೂಪಗಳನ್ನು ಬ್ರಹ್ಮಾಂಡದಲ್ಲಿ ಕಾಣಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೊನೆ ಅಂತಿಲ್ಲ ಇಷ್ಟು ನೋಡಿ ಮುಗಿಯಿದ್ದು ಅಂತಿಲ್ಲ ಯಾಕಂದರೆ ಅವನ ಮಹಿಮೆಗಳಾಗಲಿ ಗುಣಗಳಾಗಲಿ ಅವನರೂಪಗಳಾಗಲಿ ಎಲ್ಲವೂ ಕೂಡ ನಿಸ್ಸೀಮ ಆದಿ ಅಂತ್ಯ ಅನ್ನೋದು ಇಲ್ಲೇ ಇಲ್ಲ ಆದ್ದರಿಂದ ಕಾರಣ ಹಿಂದೆ ಹೇಳ್ದಂಗೆ ಕಾರಣಾಫೆಯ ಪ್ರಕೃತಿಯೊಳಗೆ ದಾರಧಿಕ ಹದಿನೆಂಟು ತತ್ವವ ತಾರಿಸಿ ಸದ್ರೂಪ ತನ್ನಾಮಂಗಳನೆ ಧರಿಸಿ ಕಾರಣ ಅಂದರೆ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಉದಾಹರಣೆಗೆ ಬಟ್ಟೆ ತಯಾರಾಗಬೇಕು ಕಾರ್ಯ ಯಾವುದು ಬಟ್ಟೆ ಕಾರಣ ನೂಲು ಅಥವಾ ಮಡಿಕೆ ತಯಾರಾಗಬೇಕು ಮಡಿಕೆಗೆ ಮಣ್ಣು ಮೂಲ ಕಾರಣ ಬಟ್ ಇದು ಮಡಿಕೆ ಅನ್ನೋದು ಕಾರ್ಯ ಅದರಿಂದ ಆಗಿರುವಂಥದ್ದು ಹೀಗೆ ಮಣ್ಣು ನೂಲು ಮೊದಲಾದವಾಗೆಲ್ಲ ಮಡಿಕೆ ಬಟ್ಟೆ ಮೊದಲಾಗಿರ್ತಕ್ಕಂಥ ಪರಿಣಾಮವನ್ನು ಹೊಂದುತ್ತಾ ಇದೆ ಎಲ್ಲ ಮಣ್ಣನ್ನು ತಗೊಂಡು ಮಡಿಕೆ ಮಾಡ್ತೀವಿ ಅಂತ ಅದರ ಸಾಧ್ಯ ಇಲ್ಲ ಮಡಿಕೆಯಾಗಿ ಪರಿಣಾಮ ಮಾಡ ಹೊಂದುವಂತಹ ಶಕ್ತಿ ಆ ಮಣ್ಣಿಗೆ ಇರೋದಿಲ್ಲ ಆ ಶಕ್ತಿ ಬೇಕು ಅದಕ್ಕೆ ಒಳ್ಳೆಯ ಮಣ್ಣನ್ನು ಆರಿಸಿ ತಂದು ಅದನ್ನು ಮಡಿಕೆಯಾಗಿ ಪರಿಣಾಮವನ್ನು ಮಾಡಬೇಕು ಅದರೊಳಗೆ ಶಕ್ತಿ ತುಂಬಬೇಕು ಕುಂಬಾರನಾಗಿರ್ತಕ್ಕಂಥವನು ತಾನು ಕಲಿತ ಸಂಪಾದನೆ ಮಾಡಿರ್ತಕ್ಕಂಥ ವಿದ್ಯೆಯಿಂದ ಜ್ಞಾನದಿಂದ ಇಂತಹ ಮಣ್ಣು ಮಡಿಕೆ ಮಾಡಲಿಕ್ಕೆ ಚೆನ್ನಾಗಿದೆ ಅಂತ ಆ ಮಣ್ಣನ್ನು ಸಂಗ್ರಹ ಮಾಡಿ ಮಡಿಕೆಯನ್ನು ಸಿದ್ಧ ಮಾಡ್ತಾನೆ ಆದರೆ ಆ ಮಡಿಕೆಯ ಗುಣಮಟ್ಟವನ್ನು ಸಾಮರ್ಥ್ಯವನ್ನು ನಿರ್ಧಾರ ಮಾಡುವ ಸ್ವತಂತ್ರವೂ ಕೂಡ ಅವನಿಗೆ ಇಲ್ಲ ಆ ವಸ್ತುವಿನ ಒಳಗೆ ಅಂತರ್ಯಾಮಿಯಾಗಿ ಅಣು ಅಣು ಕಣಕಣದಲ್ಲೂ ಭಗವಂತನೇ ಇದ್ದು ಆ ಮಣ್ಣಿನಿಂದ ತಯಾರಾಗಿರ್ತಕ್ಕಂಥ ಆ ಮಡಿಕೆಗೆ ಸುಂದರ ರೂಪವನ್ನ ಕೊಟ್ಟು ಅಲ್ಲಿ ದ್ರವ ಸಂಗ್ರಹ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಗುಣಮಟ್ಟವನ್ನು ನಿರ್ಧಾರ ಮಾಡೋನು ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮ ಹಾಗೆ ಬ್ರಹ್ಮಾಂಡ ಅನ್ನೋ ಮಾಡಲಿಕ್ಕೆ ಪ್ರಕೃತಿ ಮಹತ್ತತ್ವ ಮೂಲ ಪದಾರ್ಥಗಳು ಅಂದರೆ ಇಪ್ಪತ್ನಾಲ್ಕು ತತ್ವಗಳನ್ನು ಕೂಡಿಸಿ ಭಗವಂತ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡ್ತಾನೆ ಆ ತತ್ವಗಳಿಗೆ ಈ ಬ್ರಹ್ಮಾಂಡದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಕೂಡ ತತ್ರ ತತ್ರ ಸ್ಥಿತೋವಿಷ್ಣು ತತ್ತ ಶಕ್ತಿ ಪ್ರಮೋದಯನ್ನಂತ ಭಗವಂತನೇ ಅಲ್ಲಲ್ಲಿದ್ದು ತದ್ರೂಪ ತದಾಕಾರ ತತ್ವ ಶಬ್ದಾಚನಾಗಿ ಶಕ್ತಿಯನ್ನು ತುಂಬುತ್ತಾನೆ ಭಗವಂತ ತಾನೇ ಅವುಗಳೊಳಗೆ ಪ್ರವೇಶ ಮಾಡಿ ಆ ಶಕ್ತಿಯನ್ನು ತುಂಬಿ ಆ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡ್ತಾನೆ ಭಗವಂತ ಆ ಕಾರಣಕ್ಕಾಗಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಭಗವಂತನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ ಭಗವಂತ ತತ್ವಗಳಲ್ಲಿ ಪ್ರವೇಶ ಮಾಡೋದ್ರ ಬಗ್ಗೆ ಭಾಗವತ ವರ್ಣನೆಯನ್ನು ಮಾಡ್ತಾ ಇದೆ ಬ್ರಹ್ಮಾಂಡಕ್ಕೆ ಕಾರಣವಾಗಿರ್ತಕ್ಕಂಥ ತತ್ವಗಳೊಳಗೆ ಪ್ರವೇಶ ಮಾಡಿ ಅವುಗಳಲ್ಲಿ ಶಕ್ತಿ ತುಂಬಿರ್ತಕ್ಕಂಥ ಈ ಪರಮಾತ್ಮನ ರೂಪಗಳು ಕಾರಣ ವಯ ಕಾರಣ ಅನ್ನೋ ಹೆಸರಿನಿಂದ ಕರೆಸ್ಕೊತಾ ಇದೆ ಇದೇ ಕಾರಣ ರೂಪ ಮಣ್ಣು ಮಡಿಕೆಯಾಗಿ ಪರಿವರ್ತನೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಲಿಕ್ಕೆ ಭಗವಂತನೇ ಕಾರಣ ರೂಪದಿಂದ ಆ ಮಣ್ಣು ಮಡಿಕೆಯಾಗುವಂಥ ಗುಣಮಟ್ಟ ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ಭಗವಂತನ ರೂಪ ಏನಿದೆಯಲ್ಲ ಅದಕ್ಕೆ ಕಾರಣ ಅಂತ ಹೆಸರು ಅದನ್ನೇ ಕಾರಣ ಅಂತ ಕರೀತು ಇನ್ನು ಅಂಶ ಅಂಶ ರೂಪ ಅಂದರೆ ಪುರುಷ ಸೂಕ್ತಲ್ಲೂ ಹೇಳಿದ ಹಂಗೆ ಪಾದೋಸ್ಯ ವಿಶ್ವಭೂತ ಅನಿತ್ರಿಪಾದಸ್ಯ ಅಮೃತಂಧಿವಿ ಪರಮ ಪುರುಷನ ಮೂರು ಸ್ವರೂಪಾಂಶಗಳನ್ನು ಮಾ ಮುಕ್ತ ನಿಯಾಮಕವಾಗಿ ಅನಂತಾಸನ ಶ್ವೇತದ್ವೀಪ ಮತ್ತು ವೈಕುಂಠ ಹೀಗೆ ಒಂದೊಂದು ಅಂಶ ಸರ್ವ ಜೀವರೊಳಿಗೂ ಕೂಡ ಪರಮಾತ್ಮ ಇರ್ತಾನೆ ಈ ಜೀವಾಂತರ್ಗತ ರೂಪ ತಿರುಗಿ ಮತ್ತೆ ಅಂಶ ರೂಪದಿಂದ ಆ ಜೀವರ ಶರೀರ ಶರೀರಗಳಲ್ಲಿ ಇಂದ್ರಿಯಗಳಲ್ಲಿ ಇಂದ್ರಯಾಭಿಮಾನಿ ದೇವತೆಗಳಲ್ಲಿ ಅವರ ಶರೀರ ಅವರ ಇಂದ್ರಿಯಗಳಲ್ಲಿ ನಿಯಾಮಕವಾಗಿ ಇಡ್ ಹೀಗೆ ವಿಹಾರ ಮಾಡ್ತಾ ತಾನು ವಿಷಯ ಪದಾರ್ಥಗಳನ್ನು ತನ್ನ ಸ್ವಾಕ್ಯರಸದ ಭಾಗವನ್ನ ತಾನು ತುಕಗೊಂಡು ಅಪ್ರಾಕೃತವಾಗಿರ್ತಕ್ಕಂಥ ದೇವತೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ರಸವನ್ನು ಅವರಿಗೆ ಉಣಿಸಿ ಜೀವರಿಗೆ ಪ್ರಾಕೃತ ರಸವನ್ನು ಉಣಿಸ್ತಾನೆ ಭಗವಂತ ಈ ಅಂಶ ರೂಪದಿಂದ ಅಲ್ಲಿ ಒಳಗೆ ಮುಂದಿನ ಸಂಧಿಗಳನ್ನು ಹೇಳ್ತಾರೆ ಜೀವರಂತರಿಯಾಮಿ ಅಂಶ ಕಳೆಯವರೊಳಗೆ ಇಂದ್ರಿಯಗಳಲ್ಲಿ ತಾವಿಹಾರವ ಗಯುತ ಅನುದಿನ ಅಂಶನಾಮದಲ್ಲಿ ಈ ವಿಷಯಗಳು ಉಂಟು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗೆ ಅವಿರತ ಸುಧಾಮಸಕ ಹೀಗೆ ಅವರವರ ಪ್ರವೃತ್ತಿಯನ್ನು ಅಭಿವ್ಯಕ್ತಿ ಮಾಡಿಕೊಳ್ಳಿಕ್ಕೆ ಭಗವಂತ ಆ ಜೀವರಲ್ಲಿ ಅಂಶರೂಪದಿಂದ ಇರ್ತಾನೆ ದೇವ ಮಾನವ ದಾನವ ಮೂರು ವರ್ಗದಲ್ಲೂ ಕೂಡ ಇರ್ತಾನೆ ಅವರ ಸ್ವರೂಪ ಯೋಗ್ಯತೆಯನ್ನು ಅಭಿವ್ಯಕ್ತಿ ಮಾಡಿ ಕೊಡ್ತಾನೆ ಆವೇಶ ಆವೇಶ ಅಂದರೆ ದೇವತೆಗಳು ಋಷಿಗಳು ಪಿತೃಗಳು ಚಕ್ರವರ್ತಿಗಳು ಇವರೆಲ್ಲ ಮೂಲ ರೂಪದಲ್ಲಿ ಭಗವಂತನ ಆವೇಶವನ್ನು ಹೊಂದಿರತಕ್ಕಂಥವ್ರು ಅವತಾರದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನರು ಬಲರಾಮ ಪ್ರದ್ಯುಮ್ನ ಅನಿರುದ್ಧ ನಾರಾ ಅರ್ಜುನ ಇವರೆಲ್ಲ ಇದರಲ್ಲ ಅವರೆಲ್ಲ ವಿಶೇಷ ಆವೇಶಗಳು ತಮ್ಮ ಸ್ವಾಭಾವಿಕ ಶಕ್ತಿಗೆ ಮೀರಿರ್ತಕ್ಕಂಥ ಮಹತ್ತಾಯ ಕಾರ್ಯಗಳನ್ನು ಇವರ ಆವೇಶ ಬಲದಿಂದ ಮಾಡಿದ್ದನ್ನು ಪುರಾಣಗಳು ವರ್ಣನೆ ಮಾಡುತ್ತೆ ಲಕ್ಷ್ಮಣನಲ್ಲಿ ಶುಕ್ಲಕೇಶ ಆವೇಶ ನಾಲ್ಕುವಿನ ಜೀವರಲ್ಲಿ ಸಾಂಶರು ನಿರಂಶರು ಅಂತ ಎರಡು ರೀತಿಯಾಗಿ ಮನುಷ್ಯರು ಸಾಮಾನ್ಯ ಜೀವರು ಅಂತ ಏನು ಹೇಳ್ತೀವಿ ಅವರು ನಿರಂಶರು ದೇವತೆಗಳು ಸಾಂಶರು ದೇವ ಪಿತೃ ಪ ನರ ದೇವ ಋಷಿ ಪಿತೃ ಪ ನರ ದೇವತೆಗಳು ಋಷಿಗಳು ಪಿತೃ ದೇವತೆಗಳು ಪ ಅಂದರೆ ಚಕ್ರವರ್ತಿಗಳು ನರ ಈ ನರ ಐದನೇ ಐದು ವಿಧ ಜೀವರಲ್ಲಿ ಅವನು ನಿರಂಶ ಉಳಿದವರೊಳಗೆ ಭಗವಂತನ ವಿಶೇಷ ಅವಿಷ್ಟರೂಪ ಇದೆ ಅದೇ ಅವೇಶ ರೂಪ ಅಂತ ಹೇಳಿದ್ವಿ ವ್ಯಾಪ್ತ ವ್ಯಾಪ್ತಃ ಕಾಲೋಹರಿ ಹಿ ಸ್ಮೃತಃ ಅಂತ ಭಾಗವತ ಹೇಳ್ದಂಗೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನ ರೂಪ ಕಾಲನಾಮಕವಾಗಿದೆ ಹಿಂದ್ ಹೇಳಿದ್ವಿ ಕಾಲಾಂತರ್ಗತ ಕಾಲ ನಿಯಾಮಕ ಕಾಲ ಎಲ್ಲವೂ ಕೂಡ ಪರಮಾತ್ಮನೇ ವ್ಯಾಕ್ತೋಪಾಸಕರು ಮಾತ್ರ ಆ ಕಾಲಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನನ್ನು ಉಪಾಸನೆ ಮಾಡುವಂತಹ ಯೋಗ್ಯತೆಯನ್ನು ಹೊಂದಿದವರು ಆ ಸ್ಥೂಲ ದೇಹವನ್ನು ಹೊಂದಿರತಕ್ಕಂಥ ಆ ಜೀವ ಆ ಚರಮ ಶರೀರ ತನ್ನ ಶರೀರವನ್ನು ತ್ಯಾಗ ಮಾಡುವಂತಹ ಕಾಲದಲ್ಲಿ ಲಯಚಿಂತನೆಯಲ್ಲಿ ಆ ಜೀವನ ಅಂತರ್ಯಾಮಿಯಾಗಿರ್ತಕ್ಕಂಥ ಆ ವ್ಯಾಪ್ತ ರೂಪದಲ್ಲಿ ಒಂದನ್ನು ಚಿಂತನೆ ಮಾಡಬೇಕು ಅಂತ ಭಾಗವತ ಹೇಳ್ತಾ ಇದೆ ಪರಮಾತ್ಮನ ಜೀವಾಂತರ್ಗತ ರೂಪಗಳೇ ಒಂದು ಬಗೆ ಅವು ಸೃಷ್ಟಿ ಪ್ರಳಯಗಳಲ್ಲಿ ಅದೇ ರೀತಿಯಾಗಿ ಹಾಗೆ ಇರುತ್ತೆ ಹೊರಗೆ ಇರ್ತಕ್ಕಂಥ ಪರಮಾತ್ಮನ ರೂಪಗಳು ಮಾತ್ರ ಪ್ರಳಯ ಕಾಲದಲ್ಲಿ ಒಂದಾಗಿ ಶೂನ್ಯ ನಾಮಕನಾಗಿ ಆಲದೆಲೆಯ ಮೇಲೆ ಮಲಗಿ ತಾನು ಶೂನ್ಯ ನಾಮಕನಾಗಿ ಪ್ರಳಯ ಕಾಲದಲ್ಲಿ ಎಲ್ಲ ಜೀವರು ಕೂಡ ಸುಶಕ್ತಿಯ ಅವಸ್ಥೆಯಲ್ಲಿ ಅದರಿಂದ ಸುಮ್ಮನೆಯಾಗಿ ಮಲಗಿಪ್ಪ ಮತ್ತು ಪ್ರಳಯಕಾಲ ಮುದು ಸೃಷ್ಟಿಕಾರ್ಯ ಬಂದಾಗ ಆ ಕಾಲ ಬಂದಾಗ ಭಗವಂತ ಬೇರೆಯಾಗಿ ದೀಪದಿಂದ ದೀಪಗಳು ಹೊರಗೆ ಬರುವಂತೆ ತನ್ನ ಅವತಾರ ರೂಪಗಳನ್ನು ವ್ಯಕ್ತ ಮಾಡಿಕೊಡ್ತಾನೆ ಭಗವಂತ ಅನಂತ ರೂಪಗಳು ಅವನೊಳಗೆ ಇರುತ್ತೆ ಒಂದು ರೂಪದಿಂದ ಅನಂತ ಒಂದು ದೀಪದಿಂದ ಅನಂತ ದೀಪಗಳನ್ನು ಹಚ್ಚಿದರೆ ಹಾಗೆ ತನ್ನ ಅನಂತ ರೂಪಗಳ ಅಭಿವ್ಯಕ್ತಿಯನ್ನು ಸ್ವ ಭಗವಂತ ಮಾಡ್ಕೊತಾನೆ ಈ ಕಾರಣ ರೂಪಗಳು ಅಂತ ಏನು ಹೇಳಿದ್ವಿ ಅದು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದಕ್ಕೆಲ್ಲ ಕಾರಣವಾಗಿರ್ತಕ್ಕಂಥದ್ದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಇತ್ಯಾದಿ ಎಲ್ಲ ಹೇಳ್ತೀವಲ್ಲ ಇದು ಕಾರಣರೂಪಗಳು ಆ ಕಾರಣ ರೂಪಗಳ ಮೂಲಕನೇ ಜಗತ್ತಿನ ಎಲ್ಲ ವ್ಯಾಪಾರಗಳು ಇನ್ನು ಅಂಶರೂಪಗಳು ಹೇಳಿದಾಗ ಮಮೈವಂಶೋ ಜೀವ ಲೋಕೆ ಜೀವಭೂತ ಸನಾತನಃ ಅಂತ ಸಮಸ್ತ ಜೀವರು ಕೂಡ ಪರಮಾತ್ಮನ ಪ್ರತಿಬಿಂಬ ಸ್ಥಾನೀಯರು ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ಕೂಡ ಆ ಸರ್ವ ಜೀವರ ಸ್ವರೂಪದಲ್ಲಿರ್ತಕ್ಕಂಥ ರೂಪನೇ ಅಂತರ್ಯಾಮಿ ರೂಪ ಅಂತ ಏನು ಹೇಳ್ತೀವಲ್ಲ ಅದನ್ನೇ ಅಂಶರೂಪ ಅಂತ ಜೀವರಲ್ಲಿ ಜೀವಾಕಾರನಾಗಿ ಜೀವನಿಯಾಮಕನಾಗಿ ತದ್ರೂಪ ರೂಪ ತದಾಕಾರ ತತ್ ಶಬ್ದ ವಾಚನಾಗಿ ಕರೆಸ್ಕೊತಾನೆ ಭಗವಂತ ಬಿಂಬನಾಗಿರ್ತಕ್ಕಂತಹ ಪರಮಾತ್ಮನೇ ಅಂಶರೂಪದಿಂದ ಇರ್ತಾನೆ ಆವೇಶ ರೂಪ ಅಂದರೆ ಅರ್ಜುನ ಲಕ್ಷ್ಮಣ ಹೀಗೆ ಅವರಲ್ಲಿ ಅಂತರ್ಯಾಮಿಯಾಗಿ ವಿಶೇಷ ಸಂವಿಧಾನವನ್ನು ಇಟ್ಟು ವಿಶೇಷ ಕಾರ್ಯಗಳನ್ನು ಅವರ ಭಗವಂತ ಅದು ಆವೇಶ ರೂಪ ಈ ರೀತಿಯಾಗಿ ಇನ್ನು ವ್ಯಾಪ್ತ ರೂಪಗಳು ಅಂದರೆ ಈ ಸಮಸ್ತ ಜಡ ಚೇತನಾತ್ಮಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ತದಾಕಾರ ತದ್ರೂಪ ತತ್ ಶಬ್ದ ವಾಚ್ಯನಾಗಿ ಅದೇ ಹೆಸರಿನಿಂದ ಕರೆಸ್ಕೊಂಡು ಆ ಜಡ ಮತ್ತು ಚೇತನಗಳಿಗಿಂತ ಅತ್ಯಂತ ಭಿನ್ನನಾಗಿ ಪರಮಾತ್ಮ ಅಡೋರು ಏನು ತೃಣಕಾಷ್ಟ ಆ ರೂಪಗಳನ್ನು ವ್ಯಾಪ್ತ ರೂಪ ಇಂತಹ ವ್ಯಾಪ್ತ ರೂಪಗಳಿಂದ ಆಯಾ ವಸ್ತುಗಳ ಗುಣಧರ್ಮವನ್ನು ಪರಮಾತ್ಮ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಕಲ್ಲಿಗೆ ಕಾಠಿಣ್ಯತ್ವವನ್ನು ಅಭಿವ್ಯಕ್ತಿ ಮಾಡಿಕೊಡ್ಬೇಕು ಬಂಗಾರಕ್ಕೆ ಒಳ್ಳೆ ಮೃದುತ್ವ ಇರಬೇಕು ಮತ್ತೆ ಹೊಳೆಯುವಂತಹ ಪ್ರಕಾಶಮಾನವಾದಂತಹ ಶಕ್ತಿ ಬೇಕು ಅದನ್ನು ಅಭಿವ್ಯಕ್ತಿ ಮಾಡ್ತಾನೆ ಹೂವಿಗೆ ಅತ್ಯಂತ ಮೃದುತ್ವ ಮತ್ತು ಇಷ್ಟು ಹೊತ್ತಿಗೆ ಈ ಹೂವು ಬಾಡಬೇಕು ಅಂತ ಹೇಳೋ ಕಾಣ್ತೀವಿ ಜಗತ್ತಿನಲ್ಲಿ ಅದನ್ನೆಲ್ಲ ಗುಣಧರ್ಮಗಳನ್ನು ಅಭಿವ್ಯಕ್ತಿ ಮಾಡಿಕೊಳ್ಳಿಕ್ಕೆ ಭಗವಂತ ಇರ್ತಾನೆ ಇನ್ನು ಅವ್ಯಕ್ತ ರೂಪಗಳು ತಾನು ಸಕಲ ಜೀವರಾಶಿಗಳೊಳಗೂ ಇದ್ದು ಎಲ್ಲ ವ್ಯಾಪಾರಗಳನ್ನು ತಾನೆ ಮಾಡಿಸ್ತಾ ಇದ್ದರೂ ತನ್ನ ಇರುವಿಕೆಯನ್ನು ಜಗತ್ತಿನ ಜೀವರಾಶಿಗಳಿಗೆ ತೋರಗೊಡದೆ ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತ ಆಧರಿಸುವನು ಅಂತ ಹೇಳಿದ್ವಲ್ಲ ಹಾಗೇ ಆ ಬ್ರಹ್ಮಾದಿ ದೇವತೆಗಳನ್ನು ಬಿಟ್ಟು ಉಳಿದವರಿಗೆ ಅವರವರ ಧ್ಯಾನಕ್ಕೆ ವಿಷಯನಾಗಿ ದರ್ಶನಾದಿಗಳನ್ನು ತಾರತಮ್ಯದಿಂದ ಕೊಡ್ತಾನೆ ಭಗವಂತ ಜಗತ್ ಪರಿಣಾಮ ಕಾರಣ ತ್ರಿಗುಣ ಮತ್ತು ಸೂಕ್ಷ್ಮ ಜಡ ಪ್ರಕೃತಿಯಲ್ಲೂ ಕೂಡ ಅವ್ಯಕ್ತ ರೂಪದಿಂದ ಇರ್ತಾನೆ ಕಾರ್ಯೇಣ ಕಾರಣಂ ಅವಗತಂಭವತಿ ಅಂತ ಕಾರ್ಯದಿಂದ ಕಾರಣವನ್ನು ತಿಳ್ಕೊಳ್ಳೋದು ಅಂತ ಒಂದು ಸುಂದರವಾಗಿರ್ತಕ್ಕಂಥ ಕಲಾಕೃತಿ ಇದೆ ಅಂತ ಆದಮೇಲೆ ಅದನ್ನು ರಚನೆ ಮಾಡಿರ್ತಕ್ಕಂಥ ಒಬ್ಬ ಕರ್ತೃ ಇರಲೇಬೇಕು ಅವನು ಯಾರು ಅಂತ ಹುಡುಕ್ತಿವಲ್ಲ ಹಾಗೇ ಈ ಜ ಸುಂದರವಾಗಿರ್ತಕ್ಕಂಥ ಚಿತ್ರವಿಚಿತ್ರಗಳಿಂದ ಕೂಡಿರ್ತಕ್ಕಂಥ ಈ ಜಗತ್ತನ್ನು ನೋಡಿದಾಗ ಇಂಥ ಅದ್ಭುತವಾಗಿರ್ತಕ್ಕಂಥ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇರಲೇಬೇಕು ಅವನೇ ಅವ್ಯಕ್ತನಾಗಿರ್ತಾನೆ ನಿಯಾಮಕ ರೂಪ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಮಡಿಕೆ ತಯಾರಾಗೋಕ್ಕಿಂತ ಮುಂಚೆ ಮಣ್ಣಿನಲ್ಲಿ ಅವ್ಯಕ್ತವಾಗಿ ಇರ್ತಾನೆ ಭಗವಂತ ಅದ ಬ್ರಹ್ಮಾಂಡ ಸೃಷ್ಟಿಯಾಗೋದ್ಕಿಂತ ಮುಂಚೆ ಪ್ರಕೃತಿಯಲ್ಲಿ ಅದೇ ರೀತಿಯಾಗಿ ಅವ್ಯಕ್ತವಾಗಿ ಇರ್ತಾನೆ ಆದ್ದರಿಂದ ಆ ಪ್ರಕೃತಿ ಅವ್ಯಕ್ತ ಅಂತ ಕರೆಸ್ಕೊಳ್ತಾ ಬ್ರಹ್ಮಾಂಡ ವ್ಯಕ್ತ ಅಂತ ಕರ್ಸ್ಕೊಳ್ತಾ ಪರಮಾತ್ಮ ಪ್ರಕೃತಿಯ ಒಂದಂಶವನ್ನು ಮಾತ್ರ ಅದರಿಂದ ಬೇರ್ ಬೇರೆ ಮಾಡಿ ಬೇರೆಯಾಗಿ ತೆಗೆದು ಬ್ರಹ್ಮಾಂಡ ನಿರ್ಮಾಣ ಮಾಡೋದರಿಂದ ಆ ಬೇರೆ ಅಂಶ ಮಾತ್ರ ಕಾರ್ಯರೂಪದಿಂದ ವ್ಯಕ್ತ ಆಗತ್ತೆ ಉಳಿದಿದ್ದು ಹಾಗೆ ಅವ್ಯಕ್ತವಾಗಿ ಇರತ್ತೆ ಅದರೊಳಗೆ ನಿಯಾಮಕನಾಗಿ ಇರ್ತಕ್ಕಂಥ ಭಗವಂತನ ರೂಪ ಅವ್ಯಕ್ತ ಅಂತ ಈ ರೀತಿಯಾಗಿ ಯಾರಿಗೂ ಕಾಣೋದೇ ಇಲ್ಲ ಅಂತಲ್ಲ ಅವ್ಯಕ್ತ ಅಂದರೆ ಜ್ಞಾನಿ ಗೋಚರ ಜ್ಞಾನಿಗಳದನ್ನು ತಿಳ್ಕೋತಾರೆ ಮುಂದೆ ವ್ಯಕ್ತ ರೂಪ ಅಂತ ಮಹತ್ತತ್ವ ಅಹಂಕಾರ ತತ್ವ ಮೊದಲಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವಗಳಲ್ಲಿ ಅತೀ ಸೂಕ್ಷ್ಮದಿಂದ ಭಗವಂತ ಇರ್ತಾನೆ ಅವೆಲ್ಲ ಮೂಲ ರೂಪಗಳು ಅಂತ ಕರಿತೀವಿ ಪ್ರಕೃತಿಯಿಂದ ಉಪಚಯಗೊಂಡು ಸ್ಥೂಲ ರೂಪದಿಂದ ಅಭಿವ್ಯಕ್ತಿ ಆಗ್ತಾ ಇದೆ ವ್ಯಕ್ತವಾಗಿರ್ತಕ್ಕಂಥ ಈ ಸ್ಥೂಲ ತತ್ವಗಳಲ್ಲಿ ನಿಯಾಮಕವಾಗಿರ್ತಕ್ಕಂಥ ಭಗವದ್ ವ್ಯಕ್ತ ಅಂತ ಈ ರೀತಿಯಾಗಿ ಕರೆಸ್ಕೋತಾ ಇದೆ ಹೀಗೆ ಪರಮಾತ್ಮ ವ್ಯಕ್ತನೂ ಆಗಬಲ್ಲ ಅವ್ಯಕ್ತನೂ ಆಗಬಲ್ಲ ಬ್ರಹ್ಮ ವಾಯು ಮೊದಲಾಗಿರ್ತಕ್ಕಂಥ ಉತ್ತಮ ಅಧಿಕಾರಿಗಳಿಗೆ ಸ್ವಯಂ ವ್ಯಕ್ತನಾಗಿ ಕಾಣಿಸ್ತಾನೆ ಇತರ ಚೇತನರಿಗೆ ಸಾಧನೆಯ ಅನಂತರ ಬಿಂಬ ದರ್ಶನವನ್ನು ಕೊಟ್ಟು ಅಪರೋಕ್ಷ ಜ್ಞಾನವನ್ನು ಕೊಟ್ಟು ತನ್ನ ದರ್ಶನದ ಭಾಗ್ಯವನ್ನ ಕೊಡ್ತಾನೆ ಹೀಗೆ ವ್ಯಕ್ತನೂ ಹೌದು ಭಗವಂತ ಅವ್ಯಕ್ತನೂ ಹೌದು ಅಂತ ಅಯಾ ಜೀವರ ಸುರುಪಯೋಗ್ಯತೆಯಂತೆ ತೋರಿ ತೋರದಲೆ ಮೊದಲನೇ ಪದ್ಯದಲ್ಲಿ ಮಂಗಳಾಚರಣ ಸಂಧಿಯಲ್ಲಿ ಹೇಳಿದಂಗೆ ತೋರಿ ತೋರದಲೆ ಇನ್ನು ಈ ರೈದು ವಿಭೂತಿ ಅಂತರ್ಯಾಮಿ ರೂಪಗಳು ಹಿಂದೆ ವಿಭೂತಿ ಸಂಧಿಯಲ್ಲಿ ಹೇಳ್ದಂಗೆ ನೀತ ಸಾಧಾರಣ ವಿಶೇಷ ವಿಶೇಷ ಸಜಾತಿ ನೈಜ ಆಹಿತ ಸಹಜ ವಿಜಾತಿ ಕಂಡ ಅಖಂಡ ಬಗೆಗಳು ನರಿತುಗುವುದರಿಂದ ಅಂತ ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತ ಸಹಜ ವಿಜಾತಿ ಖಂಡ ಅಖಂಡ ಅಂತ ಹತ್ತು ಬಗೆ ವಿಭೂತಿ ರೂಪಗಳು ಆರು ನಾಲ್ಕು ಅಂತಲೂ ಇದೆ ಆರು ಪ್ಲಸ್ ನಾಲ್ಕು ಆದರೂ ಹತ್ತು ಈ ರೈದು ಅಂದರೆ ಎರಡು ಹತ್ತು ಅಂತರ್ಯಾಮಿ ಸರ್ವಸಾಧಾರಣಂ ರೂಪಂ ಅಂತರ್ಯಾಮಿ ಇತಿ ಚೋಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ ಹೇಳ್ತಾರೆ ಹಾಗೆ ಉತ್ತಮರು ಅಥಮರು ಒಂದು ಯಾವುದೇ ಇದಿಲ್ಲದೆ ಸರ್ವ ಜೀವರೊಳಗೂ ಜೀವಾಂತರ್ಗತ ಜೀವ ನಿಯಾಮಕನಾಗಿ ಪರಮಾತ್ಮ ಇರ್ತಾನೆ ಹರಿನಾಮಕ ಅಂತರ್ಯಾಮಿ ರೂಪ ಅಸೃಜ್ಯ ಅವಸ್ಥೆಯಲ್ಲಿ ಕೇವಲ ಲಿಂಗ ಶರೀರ ಮಾತ್ರ ಜೀವರಿಗಿರೋದ್ರಿಂದ ತಾನು ಲಕ್ಷ್ಮಿ ಅಂತರ್ಗತನಾಗಿ ಜೀವರೊಳಗೆ ಇರ್ತಾನೆ ಸೃಷ್ಟಿಗೆ ಬಂದಾಗ ಸ್ಥೂಲ ಶರೀರ ಬರೋದ್ರಿಂದ ಬ್ರಹ್ಮದೇವನನ್ನು ಮನಲು ಮಾಡಿ ಕರ್ಮಜ ದೇವತೆಗಳ ಕಕ್ಷೆಯಲಿ ಬರ್ತಕ್ಕಂಥ ಕೊನೆಯ ದೇವತೆ ಪುಷ್ಕರ ಆ ದೇವತೆಗಳ ಅಂತರಯಾಮಿಯಾಗಿ ಜೀವರೊಳಗೆ ಇರ್ತಾನೆ ಈ ಸ್ವರೂಪ ಶರೀರ ಮತ್ತು ಬಾಹ್ಯ ಶರೀರ ಸ್ಥೂಲ ಶರೀರ ಅಂತ ಕರಿತೀವಿ ಅದು ಎರಡರಲ್ಲೂ ಕೂಡ ಹೃದಯ ಕಮಲದಲ್ಲಿ ಭಗವಂತ ವ್ಯಾಪಿಸಿದ್ದು ಪ್ರಾದೇಶನಾಗಿ ಅಂಗುಷ್ಟ ಪ್ರಮಾಣದ ಅಗ್ರನಾಗಿ ಅಗ್ರೇ ಶಾಂತಿ ಕರೆಸ್ಕೊತಾನೆ ಅಂಗುಷ್ಟಾಗ್ರ ಪ್ರಮಾಣದಿಂದ ಮೂಲೇಶ ಅಂತ ಹೀಗೆ ತಾನೇ ಅಗ್ರೇಶ ಮೂಲೇಶ ಪ್ರಾದೇಶ ಅಂತ ಕಲಿಸ್ಕೊತಾನೆ ಭಗವಂತ ಜೀವ ಅಸೃಜಾವಸ್ಥೆಯಲ್ಲಿ ಕೇವಲ ಲಿಂಗ ಶರೀರದಿಂದ ಇರ್ತಾನೆ ಅಲ್ಲಿ ಲಕ್ಷ್ಮೀದೇವಿಯ ಅಂತರ್ಯಾಮಿಯಾಗಿ ಭಗವಂತ ಜೀವನೊಳಗೆ ಇರ್ತಾನೆ ಜೀವ ಸೃಷ್ಟಿಗೆ ಬಂದಾಗ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಜೀವನೊಳಗೆ ಭಗವಂತ ಇರ್ತಾನೆ ಹೀಗೆ ಪರಮಾತ್ಮನ ಹತ್ತು ವಿಭೂತಿ ರೂಪಗಳು ಸಕಲ ಜಡ ವಸ್ತುಗಳಲ್ಲೂ ತದಂತರ್ಗತನಾಗಿ ಅಲ್ಲಲ್ಲಿದ್ದು ಆಯ ಗುಣಧರ್ಮವನ್ನು ಅಭಿವ್ಯಕ್ತಿ ಮಾಡಿಕೊಡಲಿಕ್ಕೆ ಭಗವಂತ ಇರ್ತಾನೆ ಜೀವರಾಶಿಗಳಲ್ಲಿ ಅಂತರ್ಯಾಮಿಯಾಗಿ ಬಿಂಬ ಅಂತ ಕರೆಸ್ಕೊಂಡು ಸಕಲ ಜೀವರೊಳಗೂ ಕೂಡ ಅಂತರ್ಯಾಮಿತ್ವೇನೆ ಇರ್ತಾನೆ ಹೀಗೆ ಪರಮಾತ್ಮ ಹತ್ತು ರೂಪಗಳಿಂದ ತನ್ನ ರೂಪ ಗುಣ ವಿಶೇಷಗಳನ್ನು ತಿಳಿಸ್ಕೊಡ್ತಾನೆ ಅದನ್ನು ಧ್ಯಾನ ಮಾಡಬೇಕು ಅಂತ ಹೇಗಿರ್ತಾನೆ ಅಂದರೆ ವಾರಿನಿ ಗತ ವಾರಿದಿ ಅಂದರೆ ಸಮುದ್ರ ಅದರಲ್ಲಿರ್ತಕ್ಕಂಥ ನಿರಂತರವಾಗಿ ಅಲೆಗಳು ಹೇಗಿದ್ದಾರೋ ಹಾಗೆ ಹಾಗೆ ಇರ್ತಾನೆ ಅಸದ್ರುಷ ಅಪರಿಮಿತ ಮಹಿಮಾ ಮಹಿಮಾ ಸಂಪನ್ನನಾಗಿ ಪರಮಾತ್ಮ ಇರ್ತಾನೆ ಹೀಗೆ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಅನಂತಾನಂತ ರೂಪ ಗುಣ ನಾಮ ಕ್ರಿಯೆಗಳಿಂದ ವಿಶಿಷ್ಟನಾಗಿ ಜಗದ್ ವ್ಯಾಪಾರವನ್ನು ನಿರಾಯಾಸವಾಗಿ ಪರಮಾತ್ಮ ಮಾಡ್ತಾನೆ ಈ ರೀತಿಯಾಗಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣಾ